ಹರಿಕ ಹರಿಕತಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗಭದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮನ ವಿಹಾರ ಮಣಿ ಸೂತ್ರದ ದೃಷ್ಟಾಂತದಿಂದ ತಿಳಿಸ್ತಾರೆ ಮಣಿಗಳೊಳಗೆಹ ಸೂತ್ರದನ್ನದೇ ಪ್ರಣವೋಪಾಧ್ಯನು ಚೇತನ ಅಚೇತನ ಜಗತ್ತಿನೊಳು ಜಗತ್ತಿನಳು ಅನುದಿನದಿ ಆಡುವನು ಸುಖಪೂರ್ಣ ದಣುವಿಕೆಯು ಇವಾಗಿಲ್ಲ ಬಹುಕಾರುಣಿಕ ಅನಂತಾನಂತ ಜೀವರ ಗಣದೊಳಗೆ ಏಕಾಂಶ ರೂಪದಿ ನಿಂತು ನೇಮಿಸುವ ಮಣಿಗಳೊಳಗೆ ಹಸೂತ್ ಅಂದದಿ ಪ್ರಣವೋಪಾದ್ಯನು ಪ್ರಣವ ಅಂದರೆ ಅಕಾರ ಉಕಾರ ಮಕಾರ ಓಂಕಾರ ಅಂತ ಓಂಕಾರದ ಅವಯವಗಳನ್ನು ಎಂಟು ಅಂತ ಶಾಸ್ತ್ರ ಹೇಳ್ತಾಯಿದೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಮತ್ತು ಅತಿಶಾಂತ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಮೈ ಸರ್ವ ಮೀದಂ ಪ್ರೋ ಪ್ರೋತಮ್ ಸೂತ್ರ ಮಣಿಗಣಾಯಿಬಾ ಒಂದು ದಾರದಲ್ಲಿ ಎಲ್ಲ ಮಣಿಗಳು ಹೇಗೆ ಕೋಣಿಸಲ್ಪಟ್ಟಿದೆಯೋ ಹಾಗೆ ಜಗತ್ತೆಲ್ಲ ನನ್ನಲ್ಲಿ ಸೇರಿದೆ ಅಂದ್ ಈ ಜಗತ್ತಿನಲ್ಲಿ ಜಡ ಚೇತನ ಚೇತನರಲ್ಲಿ ಮತ್ತೆ ಸಾತ್ವಿಕ ರಾಜಸ ತಾಮಸ ಸ್ಥಾವರ ಜಂಗಮ ಹೀಗೆ ಅನೇಕ ಮಣಿಗಳ ಸದೃಶರಾಗಿರ್ತಕ್ಕಂಥ ಜೀವರೆಲ್ಲ ಒಂದು ಧಾರದಲ್ಲಿ ಪೋಣಿಸಲ್ಪಟ್ಟಿದ್ದಾರೆ ಆ ದಾರ ಯಾವುದು ಅಂತಾದರೆ ಸರ್ವಾಧಾರನಾಗಿರ್ತಕ್ಕಂಥ ಪರಮಾತ್ಮ ಆ ಮಣಿಗಳಿಗೆ ದಾರವೇ ಆಧಾರ ಮಣಿಗಳು ನಾನಾ ವರ್ಣ ನಾನಾ ಜಾತಿ ಆ ಎಲ್ಲ ಮಣಿಗಳು ಕೂಡ ಒಂದೇ ದಾರದಿಂದ ಪೋಣಿಸಲ್ಪಟ್ಟಿದೆ ಯಾವಾಗ ದಾರ ತುಂಡಾಗುತ್ತೋ ಮಣಿಗಳೆಲ್ಲ ಚಲ್ಲ ಆಗಿ ಹೋಗುತ್ತೆ ಗಟ್ಟಿಯಾಗಿರ್ತಕ್ಕಂಥ ಇಲ್ಲಿ ಧಾರ ಯಾವುದು ಅಂತ ಆದರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಸಕಲ ಜೇಳ ಚೇತನಗಳನ್ನು ಕೂಡ ಸುವ್ಯವಸ್ಥಿತವಾಗಿ ಇಟ್ಟಿಯಾನೆ ಭಗವಂತ ತಾನೇ ಆಧಾರನಾಗಿ ಹೀಗೆ ಓಂಕಾರ ಪ್ರತಿಪಾದನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ತಿಳಿಸ್ತಾರೆ ಸರ್ವೇ ವೇದಾ ಸರ್ವೇ ಘೋಷ ಏಕೈವ ವ್ಯಾವೃತಿ ಪ್ರಾಣಾಯವ ಅಂತ ತಿಳಿಸ್ದಂಗೆ ಎಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳ್ತಾ ಇದೆ ಪರಮಾತ್ಮನನ್ನು ಕೊಂಡಾಡದೇ ಇರ್ತಕ್ಕಂಥ ಶಬ್ದಗಳು ಜಗತ್ತಿನಲ್ಲಿ ಇಲ್ವೇ ಇಲ್ಲ ಆ ಇಂದ ಕ್ಷ ತನಕ ಏನೆಲ್ಲ ವರ್ಣಗಳಿದೆ ಆ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಹೇಗೆ ಹೇಳ್ತಾ ಇದೆಯೋ ಅದೇ ರೀತಿಯಾಗಿ ಧ್ವನ್ಯಾತ್ಮಕ ಪಕ್ಷಿಗಳ ಕಲರವ ನದಿಗಳ ಬೋರ್ಗರೆತ ಸಮುದ್ರದ ಬೋರ್ಗರೆತ ನದಿಯ ಜುಳು ಹೀಗೆ ಜಗತ್ತಿನಲ್ಲಿ ಏನೆಲ್ಲ ಶಬ್ದವನ್ನು ಕಾಣ್ತೀವೋ ಅದೆಲ್ಲವೂ ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಯಿದೆ ವರ್ಣನೆ ಮಾಡಲಿಕೆ ಇರ್ತಕ್ಕಂಥದ್ದು ಪರಮಾತ್ಮನನ್ನು ಕೊಂಡಾಡದೆ ಇರ್ತಕ್ಕಂಥ ಶಬ್ದ ಅನ್ನೋದೇ ಜಗತ್ತಿನಲ್ಲಿ ಇಲ್ಲ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಎರಡು ರೀತಿಯಾಗಿ ಶಬ್ದದ ವಿಭಾಗ ಎಲ್ಲವೂ ಕೂಡ ಪರಮಾತ್ಮ ದೋಷ ದೂರಗುಣ ಪರಿಪೂರ್ಣ ಅಂತ ವಿಧವಾಗಿ ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಈ ಥರ ದೇವತಾ ಮಂತ್ರಗಳಲ್ಲಿ ಉದಾಹರಣೆಗೆ ಓಂ ನಮ್ಮ ಶಿವಾಯ ಅಂತ ಹೇಳ್ತೀವಿ ಅಲ್ಲಿ ಓಂಕಾರ ರುದ್ರದೇವರನ್ನು ಹೇಳಿದೆಯಾ ಅಂತ ಕೇಳಿದ್ರೆ ರುದ್ರ ರುದ್ರಾಂತರಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಹೇಳಿಕೊಳ್ಳುವಂಥದ್ದು ಪರಮಾತ್ಮನನ್ನು ಬಿಟ್ಟರೆ ಬೇರೆ ಯಾವ ದೇವತೆಗಳನ್ನು ಕೂಡ ಪ್ರಣವ ಪ್ರತಿಪಾದ್ಯ ಅಂಥೇಳಲ್ಲ ಓಂಕಾರ ಅಂದರೆ ಸರ್ವವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಭಗವಂತ ಅಂತ ಅರ್ಥ ಆದ್ದರಿಂದ ಆ ಇತರ ದೇವತೆಗಳ ಮಂತ್ರದಲ್ಲಿ ಓಂಕಾರವನ್ನು ಉಚ್ಚಾರ ಮಾಡಿದರೂ ಕೂಡ ಆ ಓಂಕಾರ ಆ ದೇವತಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು ಅಂತ ಅರ್ಥವನ್ನು ಮಾಡ್ಕೋಬೇಕು ನಾಮಾನಿ ಸರ್ವಾಣಿ ಯಮಾವಿಶಂತಿ ತಮ್ಮ ವಿಷ್ಣು ಪರಮ ಪರಮಾತ್ಮ ಸರ್ವತ್ರ ವ್ಯಾಪ್ತ ಹೇಗೋ ಸರ್ವ ಆ ಹಿಂದ ಕ್ಷತನಕ ಎಷ್ಟೆಲ್ಲ ವರ್ಣಗಳಿಂದ ಎಷ್ಟು ಪದಗಳನ್ನು ರಚನೆ ಮಾಡಿದರೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಅವೆಲ್ಲವೂ ಕೂಡ ಪರಮಾತ್ಮನನ್ನೇ ಹೇಳ್ತಾ ಇದೆ ಆದ್ದರಿಂದ ಸಕಲ ಶಬ್ದಗಳಿಗೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ವಾಚನಾದವನು ಪರಮಾತ್ಮನೇ ಓಂ ನಮ್ಮ ಶಿವಾಯ ಅನ್ನೋಲ್ಲಿ ಓಂ ಅಂದರೆ ವಿಷ್ಣು ಶಿವನಿಗೂ ಅವನೊಳಗಿರ್ತಕ್ಕಂಥ ಓಂಕಾರ ಶಬ್ದ ವಾಚನ ಆಗಿರ್ತಕ್ಕಂಥ ವಿಷ್ಣುವಿಗೂ ನಮಸ್ಕಾರ ಅಂತ ಹೇಳಿದಾಗ ಆ ದೇವತೆ ಆ ದೇವತಾಂತರ್ಯಾಮಿ ಆಗಿರ್ತಕ್ಕಂಥ ವಾಯುದೇವರು ಮತ್ತು ಪರಮಾತ್ಮ ಹೀಗೆ ಮೂರು ಅಧಿಷ್ಠಾನಗಳಲ್ಲಿ ಚಿಂತನೆ ಮಾಡಿ ನಮಸ್ಕಾರ ಮಾಡಿದರೆ ಆ ಮೂರು ಜನರ ಅನುಗ್ರಹ ಅನುಜೀವನಿಗೆ ಪ್ರಾಪ್ತಿಯಾಗ್ತಾ ಇದೆ ಅದೇ ರೀತಿಯಾಗಿ ಯಾವುದೇ ಮಂತ್ರ ಯಾವುದೇ ಯಜ್ಞ ಯಾವುದೇ ದಾನ ತಪಸ್ಸು ಅಲ್ಲಿ ಮೊದಲಿಗೆ ಓಂಕಾರವನ್ನು ಹೇಳಬೇಕು ಯಾವುದೇ ಮಂತ್ರ ಹೇಳಬೇಕಾದರೂ ಕೂಡ ಉದಾಹರಣೆಗೆ ಶ್ರೀ ಗುರುಭ್ಯೋನ ಮಹರಿ ಓಂ ಅಂತಲೇ ಪ್ರಾರಂಭ ಮಾಡೋದು ಹರಿ ಓಂ ಅಂತಾನೆ ಸಮಾಪ್ತಿ ಅದರಿಂದ ಈ ಸಂಪುಟಾಕಾರವಾಗಿ ಓಂಕಾರ ಅನ್ನೋದು ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಈ ರೀತಿಯಾಗಿ ಹೀಗೆ ಪರಮಾತ್ಮನೇ ಓಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಅದನ್ನೇ ಪ್ರಣವ ಪ್ರತಿಪಾದ್ಯ ಅಂತ ದಾಸನ ಪ್ರಯೋಗ ಮಾಡಿರೋದು ಯಾಕೆ ಪ್ರಣವ ಪ್ರತಿಪಾದ್ಯ ಪರಮಾತ್ಮ ಅಂತ ಪ್ರಶ್ನೆ ಬಂದರೆ ಆ ಪ್ರಣವ ಅನ್ನೋ ಶಬ್ದೇ ನಮಗೆ ಅದಕ್ಕೆ ಉತ್ತರವನ್ನು ಕೊಡುತ್ತೆ ಆಡುವನು ಸುಖಪೂರ್ಣ ದಣುವಿಕೆಯು ಇವಾಗಿಲ್ಲ ಪರಮಾತ್ಮ ಸುಖಮಯ ಸುಖಪೂರ್ಣ ಅವನ ಬಲ ಜ್ಞಾನ ಆನಂದ ಎಲ್ಲವೂ ಒಂದೊಂದು ಗುಣವು ಕೂಡ ಪೂರ್ಣವಾಗಿಯೇ ಇರತಕ್ಕಂಥದ್ದು ಯಾಕೆ ಅಂದರೆ ಅವನಿಗೆ ದಣುವಿಗೆ ಆಯಾಸ ಅನ್ನೋದು ಕಿಂಚಿತ್ತೂ ಇಲ್ಲ ಅದೇ ಜೀವರಲ್ಲಿ ಎಷ್ಟೇ ಬಲ ಜ್ಞಾನ ಆನಂದಾಗಿಗಳಿದ್ದರೂ ಕೂಡ ಅವೆಲ್ಲವೂ ಅಪೂರ್ಣ ಯಾಕೆ ಬಲ ಕಾರ್ಯ ಮಾಡಿದಾಗ ಅವನಿಗೆ ಆಯಾಸ ಆಗತ್ತೆ ದಣುವಾಗತ್ತೆ ಈ ಪ್ರಣವ ಶಬ್ದ ವಾಚ್ಯನಾಗಿರ್ತಕ್ಕಂಥ ಭಗವಂತನಲ್ಲಿ ಬಲವೂ ಪೂರ್ಣ ಸುಖವೂ ಪೂರ್ಣ ಪ್ರ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಹಣ ಅಂದರೆ ಸುಖ ಇದೆ ವಾ ಅಂದರೆ ಬಲ ಇದೆ ಆದ್ದರಿಂದ ಅವನನ್ನು ಪ್ರಾಣ ವಾ ಅಂತ ಈ ರೀತಿಯಾಗಿ ಕರೀತಾ ಇದೆ ಪರಮಾತ್ಮ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದ್ರೆ ಕ್ರೀಡೆಗೋಸ್ಕರ ಅವರವರ ಗತಿ ನೀಡಲು ಸುಖ ತ್ರಿವಿಧ ಜೀವರಿಗೆ ಅವರವರ ಗತಿಯನ್ನು ಕೊಡಲಿಕ್ಕಾಗಿ ಪರಮಾತ್ಮ ಸೃಷ್ಟಿಯಾದಿ ಎಲ್ಲ ಕಾರ್ಯವನ್ನು ಕೂಡ ಮಾಡ್ತಾನೆ ಸಾತ್ವಿಕರಿಗೆ ಮೋಕ್ಷವನ್ನು ರಾಜಸರಿಗೆ ನಿತ್ಯ ಜನನ ಮರಣರೂಪವಾಗಿರ್ತಕ್ಕಂಥ ನಿತ್ಯ ಸಂಸಾರವನ್ನ ತಾಮಸರಿಗೆ ದುಃಖವನ್ನು ತಮಸನ್ನ ಕೊಡ್ಲಿಕಾಗಿ ಪರಮಾತ್ಮ ಈ ಸೃಷ್ಟಾದಿ ಕಾರ್ಯವನ್ನು ಮಾಡ್ತಾನೆ ಇಷ್ಟೆಲ್ಲ ಕಾರ್ಯವನ್ನು ಒಬ್ಬನೇ ಮಾಡಿದರೂ ಕೂಡ ಪರಮಾತ್ಮನಿಗೆ ಕಿಂಚಿತ್ತು ಆಯಾಸ ದಣುವು ಅನ್ನೋದಿಲ್ಲ ಆ ಅನ್ನೋ ಶಬ್ದವೇ ಹೇಳ್ತಾ ಇದೆ ಪ್ರ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಣ ಅಂದರೆ ಸುಖ ವ ಅಂದರೆ ಬಲ ನಶ್ಚ ನಿವೃತ್ತಿ ವಾಚಕಃ ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸುಖ ಬಲ ಎಲ್ಲವನ್ನು ಹೊಂದಿರುವನು ಭಗವಂತ ಅದರಿಂದ ಪ್ರಣವ ಅನ್ನೋ ಶಬ್ದ ಪರಮಾತ್ಮನ ಗುಣವನ್ನ ತಿಳಿಸ್ತಾ ಇದೆ ಪರಮಾತ್ಮನ ಎಲ್ಲ ನಾಮಗಳು ಕೂಡ ಗುಣವಾಚಕಗಳು ಗುಣವನ್ನು ತಿಳಿಸ್ತಾ ಇದೆ ಹಾಗೆ ಪ್ರಣವ ಅನ್ನೋ ಶಬ್ದವೂ ಕೂಡ ಗುಣವನ್ನು ತಿಳಿಸ್ತಾ ಇದೆ ಅದನ್ನು ಸೂಚನೆ ಮಾಡ್ತಾರೆ ಅಂತಹ ಪರಮಾತ್ಮ ಆಡುವನು ಅಂದರೆ ಜಗತ್ತಿನ ಸೃಷ್ಟಾದಿ ಕ್ರೀಡೆ ಎಲ್ಲ ಅನ್ನೋದು ಅವನಿಗೊಂದು ಆಟ ಆನಂದಕ್ಕಾಗಿ ಕ್ರೀಡೆ ಅಲ್ಲ ಆನಂದದಿಂದ ಕ್ರೀಡೆ ಸುಖಪೂರ್ಣ ದೌಣುವಿಕೆಯು ಇವಾಗಿಲ್ಲ ಈ ಇಷ್ಟೆಲ್ಲ ಮಾಡಿದರೂ ಕೂಡ ಅವನು ನಿರಾಯಾಸವಾಗೇ ಮಾಡ್ತಾನೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಯಾಸ ಅನ್ನೋದು ಕಿಂಚಿತ್ತೂ ಇಲ್ಲ ಪರಮಾತ್ಮ ಇಷ್ಟೆಲ್ಲ ಮಾಡ್ತಾನೆ ಅವನಿಗೆ ಆಯಾಸ ಇಲ್ಲ ಅದು ಸರಿಯೇ ನಮಗೆ ಈ ಒಂದು ಸಂಶಯ ಬರ್ತಾ ಇದೆ ಪರಮಾತ್ಮನ ಸೃಷ್ಟಿ ಸ್ಥಿತಿ ಇಲ್ಲ ಇದೆಲ್ಲ ಕ್ರೀಡೆ ಅನ್ನೋದಾದರೆ ಇದು ಒಂಥರ ಹೇಗಿದೆ ಅಂದರೆ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಇದ್ದಂತೆ ಅಂತ ನಮಗೆ ಈ ಸಂಸಾರವನ್ನು ತಂದುಕೊಟ್ಟು ಸಂಕಟವನ್ನು ಪಡಿಸ್ತಾನೆ ಭಗವಂತ ಯಾಕೆ ಸೃಷ್ಟಿ ಮಾಡ್ತಾನೆ ಭಗವಂತ ಅಷ್ಟು ಕ್ರೂರನ ಯಾಕಂದರೆ ಸಂಸಾರ ಅಂದರೆ ಹೇಗಿದೆ ಅಂದರೆ ಹರಿಕ ಸಂಸಾರದಲ್ಲೇ ಮುಂದೆ ತಿಳಿಸ್ತಾರೆ ಬಿಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮ ದುಃಖ ಅಂತ ಈ ಸಂಸಾರದಲ್ಲಿ ಪರ್ವತದಷ್ಟು ದುಃಖ ಇದೆ ಸುಖ ಎಲ್ಲೋ ಒಂದು ಹನಿಯಷ್ಟು ಇದೆ ಆದ್ದರಿಂದ ಇಂಥ ಸಂಸಾರಕ್ಕೆ ನೂಕಿ ಭಗವಂತ ನಮಗೆ ಯಾಕೆ ಕಷ್ಟ ಕೊಡ್ತಾನೆ ಅವನಿಗೆ ಆಟ ಅಂಥೇಳಿ ನಮಗೆ ಕಷ್ಟ ಆಗಬಾರ್ದಲ್ಲ ಅದು ಅಂತ ಈ ರೀತಿಯಾಗಿ ಪ್ರಶ್ನೆ ಬಂದರೆ ಬಹುಕಾರುಣಿಕ ಪರಮಾತ್ಮ ಬಹಳ ಕಾರುಣ್ಯ ಅವನ ಅನಂತ ಗುಣಗಳಲ್ಲಿ ಜೀವರ ಉದ್ಧಾರಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಾರುಣ್ಯ ಅಂಥ ಕಾರುಣ್ಯ ಎಷ್ಟಿದೆ ಅಂದರೆ ಬಹು ಇಷ್ಟು ಅಂತ ಗಣನೆ ಮಾಡಲಿಕ್ಕಾಗಲ್ಲ ಹಾಗೆ ಅನಂತ ಕರುಣಾಸಮುದ್ರನಾಗಿರ್ತಕ್ಕಂಥವನು ಭಗವಂತ ಅಂತ ಮೊದಲಿಗೆ ಹೇಳಿದ್ದಾರೆ ಸಂಸಾರ ಅಂದರೆ ಏನು ಅಂದರೆ ತಂದೆ ಬಹು ಸಂಭ್ರಮದಿ ತನ್ನಯ್ಯ ಬಂಧು ಬಳಗವ ನೆರಹಿ ಮದುವೆಯ ನಂದನೆಗೆ ತಾಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾದವ ತನ್ನ ಇಚ್ಛೆಯಲ್ಲಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖ ಅಸುಖಾತ್ಮಕ ಸಂಸ್ಕೃತಿಯೊಳ್ಳಿಡುವ ಅಂತ ಈ ಲಿಂಗ ಶರೀರ ಸ್ಥೂಲ ಶರೀರಾದಿಗಳ ಸಂಬಂಧವನ್ನು ಕೊಡ್ತಾನಲ್ಲ ಅದೇ ಸಂಸಾರ ಆ ಸಂಸಾರದಲ್ಲಿ ಬಿಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮ ಈ ಸಂಸಾರ ಸೃಷ್ಟಿಸ್ಥಿತಿ ಲಯ ನಿಯಮನ ಇದೆಲ್ಲ ಮಾಡ್ತಾನಲ್ಲ ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ ಅವರವರ ಗತಿಯನೇನು ಕೊಡ್ತಾನೆ ಸರಿ ಅವನಿಗೆ ಕ್ರೀಡೆ ಅಂತಾದರೆ ಇಲ್ಲಿ ಇಷ್ಟು ದುಃಖ ಇದೆ ಕಿಂಚಿತ್ ಸುಖ ಇದೆ ಅಂತ ಆದಮೇಲೆ ಈ ಸಂಸಾರದ ಕಟ್ಟಕ್ಕೆ ಜೀವರನ್ನು ಯಾಕೆ ಹಾಕ್ತಾನೆ ತಂದು ಅಂತಂದರೆ ಬಹು ಕಾರುಣಿಕ ಅಂತ ಅವನ ಕರುಣ್ಯದ ಪರಿಚಯವನ್ನು ಲಿಂಗ ದೇಹದಿಂದ ಬದ್ಧರಾಗಿರ್ತಕ್ಕಂಥ ಜೀವರಿಗೆ ಸಾಧನೆ ಮಾಡಿಸಿ ಮೋಕ್ಷ ಕೊಡಬೇಕು ಅಂತ ಕರುಣೆಯಿಂದನೇ ಪರಮಾತ್ಮ ಸೃಷ್ಟ್ಯಾಧಿ ಕಾರ್ಯಗಳನ್ನು ಮಾಡ್ತಾನೆ ಈ ಓಂಕಾರ ಅನ್ನೋ ಶಬ್ದ ಅಥವಾ ಪ್ರಣವ ಅನ್ನೋ ಶಬ್ದ ಗುಣಪೂರ್ಣತ್ವವನ್ನು ಹೇಳ್ತಾ ಕರುಣೆಯನ್ನೋ ಮಹಾಗುಣದ ಪೂರ್ಣತ್ವವನ್ನು ಕೂಡ ನಮಗೆ ಪರಿಚಯ ಮಾಡಿ ಕೊಡ್ತಾ ಇದೆ ಈ ಪ್ರಣವ ಅನ್ನೋ ಶಬ್ದಕ್ಕೆ ತಾರ ಅಂತ ಇನ್ನೊಂದು ಅರ್ಥ ಕೂಡ ಇದೆ ಭಗವಂತನಿಗೂ ತಾರ ಅನ್ನೋ ಒಂದು ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಕೇಳ್ತೀವಿ ಅಶೋಕ ಸ್ತಾರಣ ಸ್ತಾರ ಹ ತಾನ ಶೋಕ ರಹಿತನಾಗಿದ್ದು ಪರಮಾತ್ಮ ಜೀವನನ್ನು ಸಂಸಾರ ಬಂಧನದಿಂದ ದಾಟಸ್ತಾ ತಾರ ಅನ್ನೋ ಶಬ್ದದಿಂದ ವಾಚ್ಯನಾಗಿದ್ದಾನೆ ಈ ಕಾರ್ಯವನ್ನು ಮಾಡಲಿಕ್ಕೆ ಸರ್ವತಂತ್ರ ಸ್ವತಂತ್ರನಾಗಿ ಪರಮಾತ್ಮ ಒಬ್ಬನೇ ಮಾಡೋದ್ರಿಂದ ಅವನೇ ಶೂರ ಅಂತಲೂ ಕೂಡ ಕರೆಸ್ಕೊತಾನೆ ಈ ತಾ ಅನ್ನೋ ಶಬ್ದದಲ್ಲಿ ತಾರಾ ಅನ್ನೋ ಶಬ್ದದಲ್ಲಿ ತಾ ಅಕ್ಷರದಿಂದ ತನು ವಿಸ್ತಾರೆ ಅಂತ ಧಾತು ತಾನು ಯಜ್ಞ ದಾನ ತಪಸ್ಸು ಹೀಗೆಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಮೋಕ್ಷೋಪಯೋಗಿ ಸಾಧನವನ್ನು ಜೀವನದಿಂದ ಮಾಡಿಸಿ ಪ್ರಕಾರ ರುಚ್ಛತಿ ಗಚ್ಚತಿ ಅಂದರೆ ಪಡಿತಾನೆ ಅಂತ ಹೇಳಿದ್ರೆ ಆ ಎಲ್ಲ ಕರ್ಮಗಳನ್ನು ತಾನೇ ನಿಂತು ಮಾಡಿಸಿ ಅದನ್ನು ತಾನೇ ಅರ್ಪಣೆ ಮಾಡಿಸ್ಕೊಂಡು ಮರಳಿ ತನಗೆ ಅರ್ಪಿಸಲು ಕೊಟ್ಟು ಧನಂತಮಿ ಮಾಡಿ ತಾನು ಸ್ವೀಕಾರ ಮಾಡಿ ಮತ್ತೆ ಅನಂತ ಮಾಡಿ ಮಾಡಿ ಮತ್ತೆ ಜೀವರಿಗೆ ಕೊಡ್ತಾನೆ ಭಗವಂತ ಹೀಗೆ ಮೋಕ್ಷ ಸಾಧನವನ್ನು ಮಾಡಲಿ ಜೀವರು ಅಂತ ನಾನು ಸೃಷ್ಟಿ ಮಾಡಿದ್ದೀನಿ ಮೋಕ್ಷ ಸಾಧನ ಮಾಡಿಸ್ಕೊಳ್ಳಿ ಆಮೇಲೆ ನಾನು ಮೋಕ್ಷ ಕೊಡ್ತೀನಿ ಅಂತ ನಮ್ಮನ್ನು ಬಿಟ್ಟು ಬಿಡೋದಿಲ್ಲ ತಾನೇ ಅನಂತ ರೂಪಗಳಿಂದ ನಮ್ಮೊಳಗೆ ನಿಂತು ತಾನೇ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಸಾಧನವನ್ನು ನಮ್ಮಿಂದ ಮಾಡಿ ಮಾಡಿಸ್ತಾನೆ ಭಗವಂತ ಬಿಂಬಕ್ರಿಯೆ ಅಂತ ಪ್ರತಿಬಿಂಬ ಕ್ರಿಯೆ ಅದು ಜೀವರ ಸ್ವರೂಪಯೋಗ್ಯತೆ ಅಂತ ನಡೆಸ್ತಾನೆ ಭಗವಂತ ನಾನು ಸೃಷ್ಟಿ ಮಾಡಿದ್ದೀನಿ ಸಾಧನೆ ಮಾಡಿಕೊಳ್ಳಿ ಆಮೇಲೆ ಮೋಕ್ಷ ಕೊಡ್ತೀನಿ ಅಂತ ಶ್ರೀಹರಿ ತನ್ನಷ್ಟಕ್ಕೆ ತಾನೇ ಸುಮ್ಮನೆ ಇರೋದಿಲ್ಲ ಇದು ಬಹು ಭಗವಂತ ಅಷ್ಟು ಕರುಣೆಯಿಂದನೇ ಜೀವರೊಳಗೆ ಅನಂತ ರೂಪಗಳಿಂದ ಇದ್ದು ಇಷ್ಟು ಕಾರ್ಯಗಳನ್ನು ಮಾಡ್ತಾನೆ ಅನ್ನೋದು ವಿಚಾರವನ್ನು ತಾರ ಅನ್ನೋ ಶಬ್ದ ತಿಳಿಸ್ತಾ ಇದೆ ಆ ತಾರ ಅನ್ನೋ ಶಬ್ದ ಯಾವುದು ಅಂದರೆ ಪ್ರಣವ ಅನ್ನೋ ಶಬ್ದಕ್ಕೆ ತಾರ ಅಂತ ಇನ್ನೊಂದು ಅರ್ಥ ಇದೆ ಹೀಗೆ ಅನಂತಾನಂತ ಜೀವರ ಗಣದಳು ಏಕಾಂಶ ರೂಪದೇ ನಿಂತು ನೇಮಿಸುವ ಹೀಗೆ ಪರಮಾತ್ಮ ಅನಂತಾನಂತ ರೂಪಗಳಿಂದನೂ ಇರ್ತಾನೇಕ ರೂಪದಿಂದನೂ ಇರ್ತಾನೆ ಹೀಗೆ ಇಚ್ಛಾ ಮಾತ್ರದಲ್ಲಿ ಅವನು ಅನಂತ ರೂಪವನ್ನು ತಗೋಬಲ್ಲ ಏಕರೂಪದಿಂದನೂ ಇರಬಲ್ಲ ಅಂತ ಹಿಂದಿನ ಪದ್ಯಗಳಲ್ಲಿ ಸಿಂಧು ರಾಜನೊಳು ಉದಬಿಂದುಗಳಂತ ವ್ಯಾಪಿಸುತ್ತಿ ಅಂತ ಹೇಳಿ ಒಂದು ಅರಿವಿಯನ್ನು ನೀರು ವಸ್ತ್ರವನ್ನು ನೀರಿನಲ್ಲಿ ಹದ್ದಿದಾಗ ಅನಂತವಾಗಿರ್ತಕ್ಕಂಥ ಉದಕ ಬಿಂದು ಆ ಬಟ್ಟೆ ಒದ್ದೆ ಅಂತ ಹೇಳ್ತೀವಿ ನೀರಿನ ಹರಿ ಎಲ್ಲಿದೆ ಅಂತ ಕೇಳಿದ್ರೆ ಎಷ್ಟೊಂದು ಗಣನೆ ಮಾಡಲಿಕ್ಕಾಗಲ್ಲ ಅಷ್ಟಿದೆ ಅಂತ ಹೇಳ್ತೀವಲ್ಲ ಹಾಗೆ ಪರಮಾತ್ಮ ಅನಂತ ರೂಪದಿಂದನೂ ವ್ಯಾಪ್ತನಾಗಿದ್ದಾನೆ ಈಗ ಏಕಾಂಶ ರೂಪದೇ ಒಂದೇ ದಾರದಲ್ಲಿ ಅನೇಕ ಮಣಿಗಳನ್ನು ಪೋಣಿಸಿರುವಂತಹ ದೃಷ್ಟ ಅಂತ ಮಣಿಗಣ ಐವ ಅಂಥೇಳಿ ಒಂದೇ ದಾರ ಎಲ್ಲ ಮಡಿಗಳಿಗೂ ಕೂಡ ಆಧಾರ ಸದೃಶವಾಗಿದೆಯೋ ಹಾಗೆ ಭಗವಂತ ಎಲ್ಲ ಮಣಿಗಳೊಳಗೆ ಪ್ರವೇಶ ಮಾಡ್ತಾನೆ ಅದೇ ರೀತಿಯಾಗಿ ಜಗತ್ತಿನ ಎಲ್ಲ ಜಿ ಎಡ ಚೇತನಲ್ಲಿ ಪ್ರವೇಶ ಮಾಡಿ ಆಧಾರ ಸ್ವರೂಪನಾಗಿದ್ದು ಏನು ಮಾಡ್ತಾನೆ ಅಂದರೆ ನೇಮಿಸುವ ನಿಯಮನ ಮಾಡತಕ್ಕಂಥವನು ಭಗವಂತನೇ ಪರಮಾತ್ಮ ಈ ರೀತಿಯಾಗಿ ಮಾಡೋದ್ರಿಂದ ಓಮನ್ನು ಶಬ್ದದಿಂದ ಕರೆಸ್ಕೋತಾನೆ ವಿಪ್ರರು ವೇದಗಳು ಯಜ್ಞಗಳು ಎಲ್ಲವೂ ಕೂಡ ಒಂದಕ್ಕೊಂದು ಪರಸ್ಪರ ಪ್ರದರಾಗಿ ಇರುವಂತೆ ಮಾಡಲಿಕ್ಕಾಗಿ ನಿಯಮನ ಮಾಡ್ತಾನೆ ಭಗವಂತ ಮುಖ್ಯ ಸಾಧನೆಯನ್ನು ಮಾಡಿಸ್ತಾನೆ ಆದ್ದರಿಂದ ಓಂ ಶಬ್ದವಾಚ್ಯನಾಗಿ ಇದ್ದಾನೆ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಓಂ ಶಬ್ದಕ್ಕೆ ಒಂದರೊಳಗೊಂದೊಂದು ಓತಪ್ರೋತವಾಗಿರುವಂತೆ ನಿಯಂತ್ರಣ ಮಾಡೋನು ಭಗವಂತ ಅಂತ ಅರ್ಥ ವಿಪ್ರ ವೇದಾಶ್ಚಾಶ್ಚ ಯಸ್ಮಾದೋತಾ ಪರಸ್ಪರಂ ವಿಹಿತ ವಿಷ್ಣುನಾಥೇನ ವಿಷ್ಣು ಓಂ ಇತಿ ಕೀರ್ತಿತ ಆದ್ದರಿಂದ ವಿಷ್ಣುವೇ ಓಂ ಶಬ್ದದಿಂದ ವಚನಾಗಿದ್ದಾನೆ ಓಂ ಅಂದರೆ ಪ್ರಣವ ಆದ್ದರಿಂದ ಪ್ರಣವ ಪ್ರತಿಪಾದ್ಯ ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನನ್ನೇ ಹೇಳುವ ಶಬ್ದ ಹೊರತು ಅನ್ಯದೇವತೆಗಳನ್ನಲ್ಲ ಅನ್ಯದೇವತೆಗಳನ್ನು ಹೇಳೋದು ಅಂತಾದರೆ ಓಂ ನಮ್ಮ ಶಿವಾಯ ಅಂತ ಹೇಳಿದ್ರೆ ಆ ರುದ್ರಾಂತರ್ಗತನಾಗಿರ್ತಕ್ಕಂಥ ವೈ ದೇವರು ಮತ್ತು ಪರಮಾತ್ಮನನ್ನು ಆ ಪ್ರಣವ ಅನ್ನೋ ಶಬ್ದವ ಹೇಳ್ತಾ ಇದೆ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಮುಖ್ಯ ವೃತ್ತಿಯಿಂದ ವಾಯುದೇವರನ್ನು ಅಮುಖ್ಯ ವೃತ್ತಿಯಿಂದ ಆ ರುದ್ರಾದಿ ಇತರ ದೇವತೆಗಳನ್ನು ಹೇಳಿ ಕೊರಟಿದೆ ಆದ್ದರಿಂದ ಸರ್ವಶಬ್ದ ವಾಚ್ಯತ್ವ ಅನ್ನೋದು ಸ್ವತಂತ್ರತ್ವೇನ ಪರಮಾತ್ಮನಲ್ಲಿ ಇದೆ ಆ ನಂತರದಲ್ಲಿ ಅಮುಖ್ಯ ವೃತ್ತಿಯಿಂದ ವಾಯುದೇವರು ಕೂಡ ಸರ್ವ ವಾಚ್ಯರೇ ಅಂತ ತಿಳಿಸ್ತಾರೆ ಹೀಗೆ ಪ್ರಣವೋಪಾದ್ಯನಾಗಿ ಪರಮಾತ್ಮ ಇಡೀ ಜಗತ್ತನ್ನು ತಾನೇ ಸೃಷ್ಟಿ ಮಾಡತಕ್ಕಂಥ ಜಗತ್ತನ್ನು ನಿಯಮನ ಮಾಡ್ತಾನೆ ಇಡೀ ಜಗತ್ತಿಗೆ ಆಧಾರ ಸ್ವರೂಪನಾಗಿ ಇದಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ